ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಪುರಾಣ ವಿದ್ಯೇಶ್ವರ ಸಂಹಿತೆ ಮೊದಲನೆಯದು ಅದರಲ್ಲಿ ಹನ್ನೊಂದನೇ ಅಧ್ಯಾಯ ಓಂ ನಮಃ ಶಿವಜ ಶ್ರೀ ಗುರುಭ್ಯೋ ನಮಃ ಹರಿ ಶ್ರೀ ಗಣೇಶಾಯ ನಮಃ ಋಷಯ ಊಚು ಕಥಂ ಲಿಂಗ ಪ್ರತಿಷ್ಠಾಪ್ಯ ಕಥೆ ವಾ ತಕ್ಷಣ ಕಥೆ ತತ್ಸಮಭ್ಯರ್ಥ್ಯ ಕಾಲೇ ಕಾಳೆ ಚಕೆ ನೌನಕಾಲಿ ಋಷಿಗಳು ಸೂತ ಮುನಿಯನ್ನು ಪ್ರಶ್ನೆ ಮಾಡ್ತಾರೆ ಇಲ್ಲೇ ಅಯ್ಯ ಸೂತಮಹರ್ಷಿಯೇ ಕಥಂ ಲಿಂಗ ಪ್ರತಿಷ್ಠಾಪ್ಯ ಶಿವಲಿಂಗವನ್ನ ಹೇಗೆ ಪ್ರತಿಷ್ಠಾಪಿಸಬೇಕು ಹೇಗೆ ಪ್ರತಿಷ್ಠಿಸಬೇಕು ಕಥಂವಾ ತಸ ಲಕ್ಷಣಂ ಅದರ ಲಕ್ಷಣವೇನು ಶಿವಲಿಂಗದ ಲಕ್ಷಣ ಯಾವ ರೀತಿ ಇರಬೇಕು ಕಥಂವಾ ತತ್ಸಮಭ್ಯರ್ಚ್ಯಂ ಅದನ್ನು ಹೇಗೆ ವಿಧಿವತ್ವಾಗಿ ಪೂಜಿಸಬೇಕು ಅದನ್ನು ಪೂಜಿಸುವ ವಿಧಿ ಅಭ್ಯರ್ಚನೆ ಅರ್ಚನೆಯ ವಿಧಾನ ಹೇಗೆ ದೇಶೇ ಕಾಲೇಚ ಯಾವ ದೇಶದಲ್ಲಿ ಯಾವ ಪ್ರದೇಶದಲ್ಲಿ ಎಂಥ ಕಾಲದಲ್ಲಿ ಯಾವ ಯಾವ ಸಾಧನ ಮಾರ್ಗಗಳಿಂದ ಆ ಲಿಂಗವನ್ನು ಅರ್ಚಿಸಬೇಕು ಅಂಥೇಳಿ ಕೇಳಿದಾಗ ಸೂತ ಮುನಿಗಳು ಹೇಳ್ತಾರೆ ಸೂತ ಉಚ ಯುಷ್ಮದರ್ಥ ಪ್ರವಕ್ಷ್ಯಾ ಬುದ್ಧ ಅವಧಾನತಃ ಆನುಕೂಲೇ ಶುಭೇ ಕಾಲೇ ಪುಣ್ಯೇ ತೀರ್ಥೇ ತಟೇ ತಥೋ ನಿಮಗಾಗಿ ಹೇಳುವೆನು ಕೇಳಿ ಎಲೆಯ ಋಷಿಗಳೇ ಬುದ್ಧ್ಯತಾಂ ಅವಧಾನತಃ ಜಾಗ್ರತೆಯಿಂದ ಸಾವಧಾನದಿಂದ ಗಮನವಿಟ್ಟು ಅವಧಾನ ಅಂದರೆ ಗಮನ ಶತಾವಧಾನ ಅಂದರೆ ನೂರು ಕಡೆ ಗಮನ ಒಂದೇ ಸಲ ಇಡಲು ಸಾಮರ್ಥ್ಯ ಇರತಕ್ಕಂಥವ್ರು ನೂರು ಪ್ರಶ್ನೆಗಳಿಗೆ ಅನುಕ್ರಮವಾಗಿ ಒಂದೊಂದು ನೆನಪಿಟ್ಟುಕೊಂಡು ಉತ್ತರ ಕೊಡಲಿಕ್ಕೆ ಸಾಧ್ಯ ಸಾಮರ್ಥ್ಯ ಇರತಕ್ಕಂಥವ್ರು ಹಾಗೆ ಅವಧಾನ ಅಂದರೆ ಗಮನ ಅವಧಾನ ಕಲೆ ಅದೊಂದು ಕಲೆ ಅನುಕೂಲೇ ಶುಭೇ ಕಾಲೇ ಪುಣ್ಯೇ ತೀರ್ಥೇ ತಟೆ ತಥಾ ಅಂದರೆ ಅನುಕೂಲವೂ ಶುಭವೂ ಆದಂತಹ ಕಾಲದಲ್ಲಿ ಪುಣ್ಯೇ ತೀರ್ಥೇ ತಟೆ ತಗೇ ಪುಣ್ಯ ಪವಿತ್ರವಾದಂತಹ ತೀರ್ಥಕ್ಷೇತ್ರ ಆದಿಗಳಲ್ಲಿ ಅವುಗಳ ದಡದಲ್ಲಿ ನದಿ ದಡದಲ್ಲಿ ಯಥೇಷ್ಟಿಂಗಪ್ಯ ಯತ್ರ ನಿತ್ಯಮರ್ಚನ ಪಾರ್ಥಿವಿನ ತಪ್ಯೇನ ತೈಜಸ ಯಥಾ ರುಚಿ ಯಥೇಷ್ಟು ತನ್ನಿಷ್ಟದಂತೆ ಅಂತ ಪ್ರದೇಶದಲ್ಲಿ ಲಿಂಗ್ ಆರೋಪ್ಯ ಶಿವಲಿಂಗವನ್ನು ಪ್ರತಿಷ್ಠಾಪಿಸಬೇಕು ಯತ್ ಸ್ಯಾತ್ ನಿ ನಿತ್ಯಂ ಅರ್ಚನಂ ಎಲ್ಲಿ ನಿತ್ಯವೂ ಅರ್ಚನೆ ಮಾಡಲಿಕ್ಕೆ ಸಾಧ್ಯವೋ ಅಂತಹ ಪ್ರದೇಶದಲ್ಲಿ ಮಾಡಬೇಕು ನಿತ್ಯ ಅರ್ಚನೆ ಅಲ್ಲಿ ಮಾಡಬೇಕು ಶಿವನ ಶಿವಲಿಂಗದ ಪಾರ್ಥಿವೇನ ತಥಾಪ್ಯೇನಂ ತೈಯಸೇನ ಯಥಾ ರುಚಿ ಆ ಲಿಂಗ ಮಣ್ಣಿನದ್ದು ಅಥವಾ ಬೆಳ್ಳಿಯದ್ದು ಆಗ್ಬೋದು ಚಿನ್ನದಿಂದಲೂ ಆಗ್ಬೋದು ಲಿಂಗವನ್ನು ನಿರ್ಮಿಸಬೇಕು ಅಂತೇಳಿ ಪಾರ್ಥಿವ ಅಂದರೆ ಪೃಥ್ವಿ ಸಂಬಂಧವಾದ ಪೃಥ್ವಿ ಅಂದರೆ ಮಣ್ಣು ಮಣ್ಣಿನ ಮಾಡಿದ್ದಿರ್ಬೋದು ತೈಸೇನ ಅಂದರೆ ತೇಜಸ್ ಅಂದರೆ ಲೋಹಾದಿಗಳು ಅಂತಹದ್ದುಗಳಿಂದ ಮಾಡತಕ್ಕಂಥದ್ದು ಹೀಗೆ ಕಲ್ಪ ಲಕ್ಷಣ ಸಂಯುಕ್ತ ಲಿಂಗಂ ಪೂಜಾ ಫಲಂ ಲಭೆ ಹೀಗೆ ಕಲ್ಪದಲ್ಲಿ ಹೇಳತ ಹೇಳಿರ್ತಕ್ಕಂಥ ಲಕ್ಷಣಗಳಿರ್ತಕ್ಕಂಥ ಈ ಲಿಂಗವನ್ನು ಪೂಜಿಸಿದರೆ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದರೆ ಅದರ ಫಲವು ಸಿಗ್ತದೆ ಇಷ್ಟ ಫಲ ಸರ್ವಕ್ಷಣ ಸಂಯುಕ್ತ ಸದ್ಯ ಪೂಜಾ ಫಲಪ್ರದ್ ಎಲ್ಲ ಲಕ್ಷಣಗಳಿಂದ ಈ ಎಲ್ಲ ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಲಿಂಗವನ್ನ ಪೂಜೆ ಮಾಡಿದರೆ ತತ್ಕ್ಷಣವೇ ಸದ್ಯವೇ ಪೂಜೆಯ ಫಲವು ಲಭಿಸ್ತದೆ ಅದು ಪೂಜಾ ಫಲವನ್ನು ಕೊಡುವಂಥದ್ದು ಫಲಪ್ರದವಾದು ಚರೆ ವಿಶಿಷ್ಯದೇ ಸೂಕ್ಷ್ಮ ಸ್ಥಾವರೆ ಸ್ಥೂಲ ಸಲಕ್ಷಣಂ ಸ ಪೀಠಂಚ ಸ್ಥಾಪೇತ್ ಶಿವ ನಿರ್ಮಿ ಸ್ಥಾಪೇತ್ ಶಿವ ನಿರ್ಮಿತಸಂಧಿ ಸ್ಥಾಪಯೇ ಚಿವ ನಿರ್ಮಿತ ಚರೇ ವಿಶಿಷ್ಟತೆಯೇ ಸೂಕ್ಷ್ಮಂ ಸ್ಥಾವರೇ ಸ್ಥೂಲಮೇವಹಿ ಅಂದ್ರೆ ಚರಲಿಂಗ ಈಗ ಉದಾಹರಣೆಗೆ ನಾವೊಂದು ಪೂಜೆ ಮಾಡಲಿಕ್ಕೆ ನಾವು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೇವೆ ನಮ್ಮೊಟ್ಟಿಗೆ ತೊಗೊಂಡು ಹೋಗುವಂಥದ್ದು ಅಂತೇಳಿ ಆದರೆ ಅದು ಚರಲಿಂಗ ಅದು ಸಣ್ಣ ಇರಬೇಕು ಸೂಕ್ಷ್ಮ ಅದು ವಿಶೇಷ ಆಮೇಲೆ ಸ್ಥಾವರ ಅಂದರೆ ಒಂದೇ ಕಡೆ ಪ್ರತಿಷ್ಠೆ ಮಾಡುವಂಥದ್ದು ಅಂತಾದರೆ ಅದು ದೊಡ್ಡದಾಗಿ ಇರಬೇಕು ಸ್ಥಾವರಿ ಸ್ಥೂಲಮೇವ ಹಿ ಹ್ಞೂ ದೇವಾಲಯಗಳಲ್ಲಿ ಪ್ರತಿಷ್ಠೆ ಆಗುವಂಥದ್ದು ದೊಡ್ಡದಾಗಿರಬೇಕು ಸ್ಥೂಲ ಸಲಕ್ಷಣಂ ಸೂಕ್ಷ್ಮ ಅಂದರೆ ಸಣ್ಣ ದೊಡ್ಡ ಸಲಕ್ಷಣಂ ಸಪೀಠಂಚ ಹಾಗೆ ಅದರ ಎಲ್ಲಾ ಲಕ್ಷಣಗಳಿಂದ ಕೂಡಿರಬೇಕು ಮತ್ತು ಅದಕ್ಕೊಂದು ಪೀಠವೂ ಬೇಕು ಜೊತೆಗೆ ಪೀಠದ ಮೇಲೆ ಲಿಂಗವನ್ನು ಪ್ರತಿಷ್ಠಾಪಿಸಬೇಕು ಸ್ಥಾಪಯತ್ ಶಿವನಿರ್ಮಿತ ಈ ರೀತಿಯಾಗಿ ಶಿವನ ಒಂದು ಪೂಜೆಗೆ ವ್ಯವಸ್ಥೆ ಮಾಡಬೇಕು ಮಂಡಲಂ ಚತುರಸ್ರಂವಾ ತ್ರಿಕೋಣಮ ಅಥವಾ ತಥಾ ಖಟ್ವಾಂಗವನ್ ಮಧ್ಯಸೂಕ್ಷ್ಮ ಲಿಂಗಪೀಠಂ ಮಹಾಫಲಂ ಚಚ್ಚೌಕವಾದಂತಹ ಚತುರಸ್ರಮಂಡಲ ಅಂತೇಳಿದರೆ ನಾಲ್ಕು ಬ ಬಾಹುಗಳುಳ್ಳಂತಹ ಚೌಕ ಮಂಡಲ ಅಥವಾ ತ್ರಿಕೋಣ ಮೂರು ಎಲೆಗಳುಳ್ಳಂತಹ ಮಂಡಲ ಮೂರು ಮೂಲೆಗಳುಳ್ಳ ತ್ರಿಕೋಣ ಮಂಡಲ ಲಿಂಗದ ಪೀಠವು ಮಂಚದ ಕಾಲಿನ ಹಾಗೆ ಮಧ್ಯದಲ್ಲಿ ಸೂಕ್ಷ್ಮವಾಗಿರಬೇಕು ಅಂತಹ ಪೀಠವು ಮಹಾಫಲವನ್ನು ಕೊಡುತ್ತದೆ ಅಂದರೆ ಲಿಂಗದ ಪೀಠಕ್ಕೆ ಮಧ್ಯದಲ್ಲಿ ಸೂಕ್ಷ್ಮವಾದ ಒಂದು ಆಧಾರ ಬೇಕು ಅದರ ಕೆಳಗಡೆಗೆ ಅಂಥೇಳಿ ಅದು ಖಟ್ವಾಂಗವತ್ ಖಟ್ವಾಂಗವತ್ ಮಧ್ಯ ಸೂಕ್ಷ್ಮ ಖಟ್ವಾಂಗ ಮಂಚದ ಕಾಲಿನ ಹಾಗೆ ಅಂತಹ ಆಧಾರ ಬೇಕು ಲಿಂಗದ ಪೀಠಕ್ಕೆ ಅಂಥದ್ದಿದ್ರೆ ಅದು ಮಹಾಫಲವನ್ನು ಕೊಡ್ತದೆ ಪ್ರಥಮ ಮೃಚ್ಿಲಾದಿಭ್ಯೋ ಲಿಂಗಂ ಲೋಹಾದಿ ಲಿಂಗಂ ಲೋಹಾದಿಬಿ ಯಿಂಗಂ ತೇನ ಪೀಠ ಸ್ಥಾವರೇಹಿ ವಿಶಿಷ್ಯತೆ ಅಂದರೆ ಸ್ಥಿರವಾದ ಸ್ಥಳದಲ್ಲಿ ಪ್ರಥಮಂ ಮೃತ್ ಶಿಲಾದಿಭ್ಯ ಮೊದಲು ಲಿಂಗವನ್ನು ಮಣ್ಣು ಅಥವಾ ಶಿಲೆ ಮೃತ್ ಅಂದರೆ ಮಣ್ಣು ಅಥವಾ ಶಿಲೆ ಇವುಗಳಿಂದ ಮುಂತಾದ ಯಾವ ವಸ್ತುವಿನ ನಿರ್ಮಿಸಿರ್ತದೋ ಅದೇ ವಸ್ತುವಿನಿಂದ ಆ ಲಿಂಗಕ್ಕೆ ಪೀಠವನ್ನು ನಿರ್ಮಿಸಬೇಕು ಮಣ್ಣಿಂದಾದರೆ ಮಣ್ಣಿಂದೆ ಪೀಠ ಕೂಡ ಶಿಲೆಯದ್ದು ಲಿಂಗ ಆದರೆ ಶಿಲೆಯದ್ದೇ ಪೀಠ ಅಂದರೆ ಸ್ಥಿರಲಿಂಗದಲ್ಲಿ ಯಾವಾಗ ಒಂದು ದೇವಾಲಯ ಮುಂತಾದ ಅಲ್ಲಿ ಪ್ರತಿಷ್ಠೆ ಮಾಡುವಾಗ ಸ್ಥಿರವಾಗಿ ಇರತಕ್ಕಂಥ ಪ್ರದೇಶದಲ್ಲಿ ಯಾವ ಲಿಂಗ ಇದೆಯೋ ಯಾವುದರಿಂದ ಮಾಡಿದ್ದಿದೆಯೋ ಲಿಂಗ ಅದೇ ವಸ್ತುವಿನಿಂದ ಮಾಡುವಂತಹ ಪೀಠ ಕೂಡ ಇರೋದು ಅದು ವಿಶೇಷ ಅಂತೇಳಿ ಹೇಳ್ತಾರೆ ಲಿಂಗಂ ಪೀಠಂ ಪೀಠಂಚರೇತ್ವೆಕಂ ಲಿಂಗಂ ಬಾಣಕೃತ ವಿನಾ ಲಿಂಗ ಪ್ರಮಾಣ ಕರ್ತೃಣಾಂ ದ್ವಾದಶಾಂಗುಲತ್ತಮಂ ಅಂದರೆ ಚರವಾದ ಸ್ಥಳದಲ್ಲಿ ಬಾಣದಿಂದ ನಿರ್ಮಿಸಿರುವ ಲಿಂಗವನ್ನು ಹೊರತು ಮಿಕ್ಕಲ್ಲಿ ಲಿಂಗವು ಪೀಠವೂ ಸೇರಿಕೊಂಡಿರಬೇಕು ಬಾಣಲಿಂಗ ಅಂತ ಹೇಳ್ತಾರೆ ಅಂದರೆ ಪೀಠ ಇಲ್ಲದೇ ಅದು ಚರಲಿಂಗ ಆದರೆ ಬೇರೆಲ್ಲ ಕಡೆ ಅಂದರೆ ಸ್ಥಿರಲಿಂಗಗಳಲ್ಲಿ ಪ್ರತಿಷ್ಠೆನೆ ಪ್ರತಿಷ್ಠಾಪನೆ ದೇವಾಲಯಾದಿಗಳಲ್ಲಿ ಅಲ್ಲಿ ಪೀಠ ಕೂಡ ಇರಬೇಕು ಲಿಂಗ ಪ್ರಮಾಣ ಹೇಗೆ ಅಂದರೆ ಹನ್ನೆರಡು ಅಂಗುಲ ಪ್ರಮಾಣ ಅದು ಶ್ರೇಷ್ಠ ಅಂತೇಳಿ ಹೇಳ್ತಾರೆ ಲಿಂಗದ ಗಾತ್ರ ಹನ್ನೆರಡು ಅಂಗುಲ ಒಂದು ಅಂಗುಲ ಅಂತೇಳಿದರೆ ಎರಡು ಬೆರಳು ಅಂಥೇಳಿ ಒಂದು ಇಂಚು ಹೀಗೆ ಹೇಳ್ತಾರೆ ನ್ಯೂನಂಚೇತ್ ಫಲಮಲ್ಪಂ ಸ್ಯಾದಧಿಕಂನವ ದೃಶ್ಯತೆ ಕರ್ತೂರೇಕಾಂಗುಲ್ ಅನ್ಯೂನಂ ಚರೆ ಏಪಿಚ ತಥೈವ ಹೀ ಲಿಂಗ ಚಿಕ್ಕದಾದರೆ ಫಲವು ಕೂಡ ಕಡಿಮೆ ದೊಡ್ಡದಾದರೆ ಉತ್ತಮ ದೋಷ ಇಲ್ಲ ಚರವಾದ ಸ್ಥಳದಲ್ಲಿ ಒಂದಂಗುಲದಷ್ಟು ಚಿಕ್ಕದಾದ ಲಿಂಗ ಉತ್ತಮ ಅಂದರೆ ಕೊಂಡು ಹೋಗುವಂಥದ್ದು ಅದಾದರೂ ಸ್ವಲ್ಪ ಸಣ್ಣದಾದರೂ ಉತ್ತಮವೇ ಆದರೆ ಸ್ಥಾಪನೆ ಪ್ರತಿಷ್ಠೆ ದೇವಾಲಯದಲ್ಲಿ ಮತ್ತು ಅದು ಸ್ವಲ್ಪ ದೊಡ್ಡದಾದರೂ ಒಳ್ಳೇದೇ ದೊಡ್ಡದಾದರೂ ಒಳ್ಳೇದು ಆದೌ ವಿಮಾನ ಶಿಲ್ಪೇನ ಕಾರ್ಯ ದೇವಗಣೈರ್ಯುತತ್ರ ಗರ್ಭಗೃಹೇ ರಮ್ಯೆ ದೃಢೇ ದರ್ಪಣಸಿಭೇ ಮೊದಲು ಅಲ್ಲಿ ದೃಢವು ಕನ್ನಡಿಯಂತೆ ನಿರ್ಮಲವು ದರ್ಪಣಸಿಭೇ ನವರತ್ನಗಳಿಂದ ಅಲಂಕರಿಸಲ್ಪಟ್ಟು ಮನೋಹರವು ಭೂಷಿತೆ ನವರತ್ನೈಶ್ಚ ದಿಗ್ ಚ ಪ್ರಧಾನಕೆ ನೀಲ ವೈಢೂರ್ಯ ಶ್ಯಾಮ ಮುಕ್ತ ಪ್ರಮಾಣ ಗೋಮೇದ ವಜ್ರಾಣಿ ನವರತ್ನಕಂ ಮಧ್ಯೆ ಲಿಂಗ್ ಮಹದ್ರವ್ಯಂ ನಿಕ್ಷಿಪೇತ್ ಸಹವೈದಿಕೆ ಅಂದರೆ ಅಲಂಕರಿಸಲ್ಪಟ್ಟಂತಹ ನವರತ್ನಾದಿಗಳಿಂದ ಅಂತಹ ಗರ್ಭಗೃಹದ ಪ್ರಧಾನ ಆದಂತಹ ಬಾಗಿಲಿನ ಮೇಲ್ಭಾಗದಲ್ಲಿ ದೇವತೆಗಳಿಂದ ಕೂಡಿರತಕ್ಕಂತಹ ವಿಮಾನವನ್ನು ಕೆತ್ತಬೇಕು ನೀಲ ಕೆಂಪು ಶ್ಯಾಮ ಮರಕತ ಮುತ್ತು ಹವಳ ಗೋಮೇಧ ವಜ್ರ ಇವು ಒಂಬತ್ತು ರತ್ನಗಳು ನವರತ್ನಗಳು ಅಂತ ಹೇಳಿ ನೀಲ ಕೆಂಪು ಅಥವಾ ನಾವು ಅದಕ್ಕೆ ಹವಳ ಅಂತಲೂ ಹೇಳ್ತೇವೆ ಅಥವಾ ಇನ್ನೊಂದು ವೈಡೂರ್ಯ ಇನ್ನೊಂದು ಶ್ಯಾಮ ಮರಕತ ಮುತ್ತು ಗೋಮೇಧ ವಜ್ರ ಹವಳ ಅಂತೇಳಿ ಹಾಗೆ ನೀಲ ಬೇರೆ ಶನಿಗೆ ಒಂದೊಂದು ಗೃಹಕ್ಕೆ ಒಂದೊಂದು ಕಲ್ಲುಗಳು ಕೂಡ ಇದೆ ವೈಶಿಷ್ಟ್ಯ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ಹೀಗೆ ವೈಡೂರ್ಯಂ ಶಾಮಂ ಮರಕತಂ ತಥಾ ಮುಕ್ತಾಪ್ರವಾಳ ಗೋಮೇಧ ವಜ್ರಾಣಿ ನವರತ್ನಕಂ ಮಧ್ಯೆ ಲಿಂಗಂ ಮಹದ್ರವ್ಯಂ ನಿಕ್ಷಿಪೇತ್ ಸಹ ವೈದಿಕೆ ಇಂತಹ ಗರ್ಭಗೃಹದ ಮಧ್ಯದಲ್ಲಿ ಪೀಠದಲ್ಲಿ ದೊಡ್ಡ ಲಿಂಗವನ್ನು ಪ್ರತಿಷ್ಠಾಪಿಸಬೇಕು ನಂತರ ಆ ಲಿಂಗವನ್ನು ಸಂಪೂಜ್ಯ ಲಿಂಗಂ ಸದ್ಯಾಧ್ಯೈ ಯಥಾಕ್ರಮಂ ಯಥಾ ಕ್ರಮಂ ಅಗ್ನ ಉಚ ಹುತ್ ಬಹುಧ ಹವಿಷಾ ಸಕುಲಂಚಮಾ ಮಧ್ಯದಲ್ಲಿ ಪೀಠದಲ್ಲಿ ದೊಡ್ಡಲಿಂಗವನ್ನು ಪ್ರತಿಷ್ಠಾಪಿಸಿ ನಂತರ ಆ ಲಿಂಗವನ್ನು ಸದ್ಯೋಜಾತಾದಿ ಸದ್ಯಾಧ್ಯೈ ಐದು ಮಂತ್ರಗಳಿಂದ ಐದು ಸ್ಥಾನಗಳಲ್ಲಿ ಕ್ರಮವಾಗಿ ಅರ್ಚಿಸಿ ಅಗ್ನಿಯಲ್ಲಿ ಹವಿಸ್ಸಿನಿಂದ ವಿಧಿವತ್ತಾಗಿ ಹೋಮ ಮಾಡಿ ಶಿವನನ್ನು ಶಿವಪರಿವಾರದೊಡನೆ ಪೂಜೆ ಮಾಡಬೇಕು ಸಂಪೂಜ್ಯ ಲಿಂಗಂ ಸದ್ಯ ದೇಹಿ ಪಂಚಸ್ಥಾನ ಯಥಾ ಕ್ರಮಂ ಅಗ್ನೌಜ ಹುತ್ವಾ ಬಹುಧಾ ಹವಿಷ ಸಕುಲಂ ಚ ಮಾಂ ನನ್ನನ್ನು ಪರಿವಾರ ಸಹಿತವಾಗಿ ಶಿವನ ಪರಿವಾರ ಅಂದರೆ ಗಣಪತಿ ಸುಬ್ರಹ್ಮಣ್ಯ ಪಾರ್ವತಿ ನಂದಿ ಎಲ್ಲ ಸೇರಿ ಸದ್ಯೋ ಐದು ಮಂತ್ರಗಳು ಯಾವುದು ಅಂತ ಹೇಳಿದರೆ ಸದ್ಯೋ ಜಾತಂ ಪ್ರಬುದ ಸದ್ಯೋ ನಮೋ ನಮಃ ಭವೇ ಭವೇನಾತಿ ಭವೆ ಭವಸ್ವಮ್ ಭವೋದ್ಭವಾ ಜನಮಃ ಅಂತೇಳಿ ಒಂದು ವಾಮದೇವಾ ನಮೋ ಜ್ಯೇಷ್ಠಾ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಳ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಯ ನಮೋ ಬಲಾಯ ನಮೋ ಬಲ ಪ್ರಮಥನಾಯ ನಮಃಸಭೂತಮನಮೋ ಮನೋನ್ಮನಃ ಅಂಥೇಳಿ ಎರಡನೇದು ಮೂರನೇದು ಮುರ್ಣನೆ ಅಘೋರೆ ಏಭ್ಯೋ ಥೋರೆ ಏಭ್ಯೋ ಘೋರಘೋರತರೆಭ್ಯೇಭ್ಯೇಭ್ಯೋ ನಮಸ್ತೆ ಅಸ್ತು ರುದ್ರೂಪೇಭ್ಯ ಅಂಥೇಳಿ ಮೂರನೇದು ನಾಲ್ಕನೇದು ತತ್ಪುರುಷಾಯ ವಿಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯತ್ ಐದನೇದು ಈಶಾನ ಈಶಾನಸ್ಸರ್ವ ಈಶಾನಸ್ಸರ್ವವಿದ್ಯಾಂ ಈಶ್ವರಸ್ಸರ್ವಭೂತಾಂ ಬ್ರಹ್ಮಾಧಿಪತಿರ್ಬ್ರಹಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಅಂಥೇಳಿ ಅಲ್ಲಿ ಐದು ಮುಖಗಳು ಸದ್ಯೋಜಾತಾದಿ ಐದು ಮಂತ್ರಗಳು ಶಿವನ ಐದು ಅವತಾರಗಳು ಕಲ್ಪಾವತಾರಗಳು ಅಂತ ಹೇಳ್ತಾರೆ ಆಮೇಲೆ ಐದು ಮುಖಗಳು ಅಂತೇಳಿ ಕೂಡ ಹೇಳ್ತಾರೆ ಪಂಚಬ್ರಹ್ಮ ಪಂಚಬ್ರಹ್ಮ ಸ್ವರೂಪ ಅಂತೇಳಿ ಹೇಳ್ತಾರೆ ಸದ್ಯಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅಂಥೇಳಿ ಹೀಗೆ ಐದು ಮಂತ್ರಗಳಿಂದ ಅರ್ಚಿಸಬೇಕು ಪೂಜಿಸಬೇಕು ಅಂಥೇಳಿ ಅಭ್ಯರ್ಚ್ಯ ಗುರುಂ ಆಚಾರ್ಯ ಅರ್ಥೈಃ ಕಾಮೈಶ್ಚ ಬಾಂಧವಂ ದದ್ಯಾದೈಶ್ವರ್ಯಮರ್ಥಿಭ್ಯೋ ಜಡಮಪ್ಯಜಡಂ ತಥೋ ಆಚಾರ್ಯನನ್ನು ಶಿಲ್ಪಿಯನ್ನು ಗುರುವನ್ನು ಸಹ ಪೂಜಿಸಿ ಅದನ್ನು ಶಿಲ್ಪಿ ಅದನ್ನೆಲ್ಲ ಪೂಜಿಸಿ ಬಂಧುಗಳ ಇಷ್ಟಾರ್ಥವನ್ನು ಯಾಚಕರಿಗೆ ಬೇ ಅರ್ಥಿಭ್ಯು ಅರ್ಥಿಗಳು ಅಂದರೆ ಏನನ್ನು ಬಯಸಿ ಬಂದಂಥವ್ರು ಅವರಿಗೆ ಚೇತನ ರೂಪವಾದಂತಾ ಗೋವುಗಳನ್ನು ಜಡಂ ಅಪಿ ಅಜಡಂ ತಥ ಗೋವು ಜೀವ ಸಹಿತ ಇರತಕ್ಕಂಥ ಅಂತಹ ದಾನಗಳನ್ನು ಮಾಡಬೇಕು ಹಾಗೆ ಅಚೇತನ ರೂಪವಾದಂತಹ ದ್ರವ್ಯ ಮುಂತಾದ ವಸ್ತುಗಳ ಅಂದರೆ ಧನಕನಕಾದಿಗಳ ವಸ್ತುಗಳನ್ನು ಕೂಡ ದಾನ ಮಾಡಬೇಕು ಅಂತೇಳಿ ಹೇಳ್ತಾರೆ ಪ್ರತಿಷ್ಠಾಂತರ ಸ್ಥವರ ಜಂಗಮಂ ಜೀವಂ ಸರ್ವ ಸಂತೋಷ ಯತ್ನ ಸುವರ್ಣಪೂರಿತೆಭ್ರೇ ನವರತ್ನೈಶ್ಚ ಪೂರಿತೆ ಸದ್ಯಬ್ರಹ್ಮಚೋಚ್ಚ್ಯ ದೇವ ಪರಂ ಶುಭ ಮಹಾಮಂತ್ರ ಓಂಕಾರೋಷಿತ ಅಂದರೆ ಸ್ಥವರ ಜಂಗಮಂ ಸ್ಥಿರ ಮತ್ತು ಚರವಾದಂತಹ ಜೀವಂ ಸರ್ವಂ ಸಂತೋಷ್ಯ ಯತ್ನತಃ ಪ್ರಯತ್ನಪೂರ್ವಕವಾಗಿ ಸ್ಥಿರ ಚರ ಚರ ಆಚರ ಅಂತೇಳಿ ನಾವು ಚರ ಮತ್ತು ಆಚರವಾದಂಥ ಎಲ್ಲ ಪ್ರಾಣಿಗಳನ್ನು ಪ್ರಯತ್ನಪೂರ್ವಕವಾಗಿ ಸಂತೋಷಗೊಳಿಸಿ ಸ್ಥಿರ ಜೀವಿಗಳು ಅಂದರೆ ಯಾವುದು ಗಿಡಮರಗಳು ಅವುಗಳಿಗೆ ಆಚೆ ಆಚೆ ಓಡಾಡಲಿಕ್ಕಾಗೋದಿಲ್ಲ ನಿಂತಲ್ಲಿರ್ತವೆ ಅವುಗಳನ್ನು ಸಂತೋಷಗೊಳಿಸಿದಾಗೆ ಅವ್ಳಿಗೆ ಬೇಕಾದಂತಹ ನೀರು ಗೊಬ್ಬರ ಉಣಿಸುವಂಥದ್ದು ಬೆಳಕು ಗಾಳಿ ವ್ಯವಸ್ಥೆ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು ಅದನ್ನು ಸರಿಯಾಗಿ ಅದನ್ನು ಕೃಷಿ ಮಾಡುವಂಥದ್ದು ಕಳೆಗಳನ್ನು ಕೀಳುವಂಥದ್ದು ಚರ ಅಂತೇಳಿದರೆ ಎಲ್ಲ ಈ ಥರ ಚರಾಚರಗಳು ಚರಗಳು ಅಂದರೆ ಸಂಚರಿಸ್ತಕ್ಕಂಥವು ಜೀವಿಗಳು ಪಶು ಪಕ್ಷಿ ಪ್ರಾಣಿ ಮನುಷ್ಯ ಮುಂತಹದ್ದವ್ರು ಇವ್ರನ್ನೆಲ್ಲ ಸಂತೋಷಗೊಳಿಸಿ ಯಥಾಸಾಧ್ಯ ಯತ್ನಪೂರ್ವಕವ ಪ್ರಯತ್ನಪೂರ್ವಕ ಸಂತೋಷಗೊಳಿಸಿ ಸುವರ್ಣಪೂರಿತೇಶ್ವ್ರೇ ಸುವರ್ಣಪೂರಿತೆಯೇ ಚಿನ್ನ ಮತ್ತು ನವರತ್ನಗಳ ನವರತ್ನ ಇಷ್ಟಪೂರಿತೆಯ ನವರತ್ನಗಳನ್ನು ತುಂಬಿರತಕ್ಕಂತಹ ಗರ್ತದಲ್ಲಿ ಅಂದರೆ ಚಿನ್ನ ಮತ್ತು ನವರತ್ನಗಳನ್ನು ತುಂಬಿಸಬೇಕು ಮೊದಲು ಒಂದು ಹೊಂಡದಲ್ಲಿ ಅದರಲ್ಲಿ ಅದರ ಮೇಲೆ ಲಿಂಗವನ್ನು ಸದ್ಯೋಜಾತ ಮೊದಲಾದಂಥ ಪಂಚಮಂತ್ರಗಳಿಂದ ಅನ್ನು ಉಚ್ಚರಿಸುವ ಮೂಲಕ ಮಂಗಳಕರ್ಣ ಅಂದ ಧ್ಯಾನಿಸಿ ಸದ್ಯದಿಬ್ರಹ್ಮಚ ಉಚ್ಚಾರ್ಯ ಧ್ಯಾತ್ವಾ ದೇವಂ ಪರಂ ಶುಭಂ ಉದೀರಿಯ ಚ ಮಹಾಮಂತ್ರ ಓಂಕಾರಂ ನಾದಘೋಷಿತ ಮಹಾಮಂತ್ರವಾದಂತಹ ಓಂಕಾರವನ್ನು ನಾದಪೂರ್ವಕವಾಗಿ ಪಠಿಸಿ ಓ ಅಂಥೇಳಿ ಅಂದರೆ ಓಂಕಾರದಲ್ಲಿ ಎರಡು ರೀತಿ ಹೇಳ್ತಾರೆ ಗೃಹಸ್ಥರಿಗೆ ಅಕಾರ ಉಕಾರಗಳು ಹೆಚ್ಚು ದೀರ್ಘ ಮಕಾರ ಸ್ವಲ್ಪ ಸನ್ಯಾಸ ಆಶ್ರಮದಲ್ಲಿರ್ತಕ್ಕಂಥವರಿಗೆ ಅಕಾರ ಉಕಾರ ಅಲ್ಪ ಕಾಲದ್ದು ಮಕಾರ ಕೊನೆಯದ್ದು ದೀರ್ಘವಾಗಿ ಹೇಳಬೇಕು ಅಂತೇಳಿ ಹೇಳ್ತಾರೆ ಹೀಗೆ ಇಂತಹ ಓಂಕಾರವನ್ನು ಉಚ್ಚರಿಸಿ ಮಹಾಮಂತ್ರ ಅಂತೇಳಿ ಓಂಕಾರ ನಾದ ಸ ಸಹಿತವ ಸಹಿತವಾದಂಥ ಓಂಕಾರವನ್ನು ಪ್ರಣಾವವನ್ನು ಉಚ್ಚರಿಸಿ ಪಠಿಸಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಲಿಂಗಂ ತತ್ರ ಪ್ರತಿಷ್ಠಾಪ್ಯ ಲಿಂಗಂ ಪೀಠೇನ ಯೋಜೆಯೇತ್ ಪೀಠದೊಡನೆ ಸೇರಿಸಿ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಲಿಂಗಂ ಸಪೀಠಂ ನಿಕ್ಷಿಪ್ಯ ನಿತ್ಯಲೇಪೇನ ಬಂಧಿಯೇತ್ ಹೀಗೆ ಪೀಠರನ್ನು ಲಿಂಗವನ್ನು ಪ್ರತಿಷ್ಠೆ ಮಾಡಿ ದೃಢವಾದ ಅಷ್ಟಬಂಧವೆಂಬ ಲೇಪದಿಂದ ಗಟ್ಟಿಯಾಗಿ ಆ ಲಿಂಗವನ್ನು ಬಂಧಿಸಬೇಕು ಅಷ್ಟಬಂಧ ಬ್ರಹ್ಮಕಲಶ ಅಂತ ಹೇಳಿದರೆ ಅದರಲ್ಲಿ ಬೇರೆ ಬೇರೆ ಲೇಪಗಳು ಬೇರೆ ಬೇರೆ ವನಸ್ಪತಿಗಳ ವಸ್ತುಗಳನ್ನು ಸೇರಿಸಿ ಅಷ್ಟಬಂಧ ಎಂಟು ಬಗೆಯ ಬೇರೆ ಬೇರೆ ಮರದ ಹುಡಿಗಳನ್ನು ಅಥವಾ ಅದರ ವಸುವಸ್ತುಗಳಂಥದ್ದನ್ನು ಸೇರಿಸಿ ಮಾಡತಕ್ಕಂಥದ್ದು ಅಷ್ಟಬಂಧ ಎಂಟು ಬಂಧನಗಳು ಅದು ಅಂಟಿ ದೃಢವಾಗಿ ನಿಲ್ಲುವಂತೆ ನವರತ್ನ ಚಿನ್ನ ಮುಂತಾದವುಗಳನ್ನು ಅಡಿಯಲ್ಲಿ ಹಾಕಿ ಅದರ ಮೇಲಿಂದ ಈ ರೀತಿಯಾಗಿ ಅದನ್ನು ಸ್ಥಾಪನೆ ಮಾಡಬೇಕು ಏನು ಬೇರಂಚ ಸಂಸ್ಥಾಪ್ಯಂ ತತ್ರವ ಪರಂ ಶುಭಂ ಪಂಚಾಕ್ಷರೇಣ ಬೇರಂತು ತತ್ ಬೇರಂತು ಉತ್ಸವ ಅರ್ಥಂ ಇದೇ ರೀತಿಯಲ್ಲಿ ವಿಗ್ರಹವನ್ನು ಕೂಡ ಯಾವುದಕ್ಕೆ ಹೊರಗಿನ ಉತ್ಸವಕ್ಕಾಗಿ ಶಿವಲಿಂಗವನ್ನು ಒಳಗೆ ಪ್ರತಿಷ್ಠಾಪನೆ ಮಾಡಿ ದೇವಾಲಯದಲ್ಲಿ ಉತ್ಸವ ಮೂರ್ತಿ ಬೇಕಲ್ಲ ಅದಕ್ಕೆ ಅದನ್ನು ಕೂಡ ಈ ರೀತಿಯಲ್ಲಿ ಹೊರಗಿನ ಉತ್ಸವಕ್ಕಾಗಿ ಶ್ರೇಷ್ಠವಾದ ಉತ್ಸವ ಮೂರ್ತಿಯೊಂದನ್ನು ಪಂಚಾಕ್ಷರಿ ಮಂತ್ರದ ಮೂಲಕವಾಗಿ ಪ್ರತಿಷ್ಠೆ ಮಾಡಬೇಕು ಉತ್ಸವಾರ್ಥವಾಗಿ ಉತ್ಸವ ಮೂರ್ತಿ ಬೇರೆ ಇರ್ತದೆ ಒಳಗಡೆ ಒಂದು ಮೂಲ ಮೂರ್ತಿ ಇರ್ತದೆ ಅದನ್ನೇ ತರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದರ ಪ್ರತೀಕವಾಗಿ ಅದನ್ನು ಇದಕ್ಕೆ ಆವಾಹನ ಮಾಡಿ ಇದನ್ನು ಹೊರಗಡೆ ಉತ್ಸವಕ್ಕಾಗಿ ಭಗವಂತನ ಒಂದು ಜನನ ಜಾತ್ರೆ ಆ ಒಂದು ಸಂದರ್ಭದಲ್ಲಿ ಬೇಕಾಗ್ತದೆ ಉತ್ಸವ ಬೇರಂ ಗುರುಭ್ಯೋ ಗೃಹೀಯಾತ್ ಸಾಧು ಪೂಜಿತಂ ತುವಾ ಏವಂ ಲಿಂಗೇ ಬೇರೇಚ ಬೇರೆ ಚ ಪೂಜಾ ಶಿವಪದ ಪ್ರದ ವಿಗ್ರಹವನ್ನು ಗುರುಗಳಿಂದ ತೆಗೆದುಕೊಳ್ಳಬೇಕು ಬೇರಂ ಗುರುಭ್ಯೋ ಗೃಹೀಯಾತ್ ಈಗ ಉದಾಹರಣೆಗೆ ಶಿವಲಿಂಗ್ ಆಗಲಿ ವಿಗ್ರಹ ಆಗಲಿ ಗುರುಗಳಿಂದ ಗೃಹೀತವಾಗಿ ಕೊಡಲ್ಪಟ್ಟದಾದ ಶ್ರೇಷ್ಠವಾಗಿರ್ತದೆ ಸಾಧು ಬಿಹ್ ಪೂಜಿತಂತುವಾ ಅಥವಾ ಸಾಧುಗಳು ಪೂಜಿಸಿದಂತಹ ವಿಗ್ರಹವನ್ನು ಪರಿಗ್ರಹಿಸಬೇಕು ಏನು ಲಿಂಗ ಹಾಗಾಗಿ ಮಠಕ್ಕೆ ಹೋಗಿ ತಗೊಳ್ತಾರೆ ಆರುವ ಮಠಗಳಿರ್ತವೆ ಆ ಮಠದಿಂದ ಈ ಶಿವಲಿಂಗಾದಿ ಇದನ್ನ ಅಂದರೆ ಗುರು ಕರ ಅರ್ಚಿತವಾದಂತಹ ಆದರೆ ಬಹಳ ಶ್ರೇಷ್ಠ ಆತಪ ಶಕ್ತಿಯಿಂದ ಕೂಡಿರ್ತದೆ ಅದು ಅಂಥೇಳಿ ಶ್ರೀಕರ ಅರ್ಚಿತವಾಗಿ ಪೂಜಿಸಿದಂತಹ ಅಂತಹ ವಿಗ್ರಹವನ್ನು ನಾವು ಪರಿಗಣಿಸಬೇಕು ಈ ರೀತಿಯಾಗಿ ಲಿಂಗದಲ್ಲಿಯೂ ವಿಗ್ರಹದಲ್ಲಿ ಕೂಡ ಶಿವಪೂಜೆಯನ್ನು ಮಾಡಿದರೆ ಶಿವಲೋಕವು ಖಂಡಿತವಾಗಿಯೂ ಲಭಿಸದೆ ಸಂಶಯವಿಲ್ಲ ಪುನಶ್ಚ ದ್ವಿವಿಧಂ ಪ್ರೋಕ್ತಂ ಸ್ಥಾವರಂ ಜಂಗಮಂ ತಥಾ ಹಾಗೆ ಪುನಃ ಶಿವಲಿಂಗ ಸ್ಥಾವರ ಜಂಗಮಾತ್ರೆ ಎರಡು ವಿಧ ಸ್ಥಾವರಂ ಲಿಂಗಮಿತ್ಯ ಹುಸ್ತರುಗುಲ್ಮಾಧಿಕಂ ತಥಾ ಮರ ಪದರು ಮುಂತಾದವುಗಳು ಸ್ಥಾವರಲಿಂಗ ಅದು ಹೇಗೆ ಸ್ಥಿರವಾಗಿರ್ತದೆ ಅಂದರೆ ಅದರಲ್ಲಿ ಶಿವಯ್ದಾನೆ ಅಂತೇಳಿ ಹೇಳ್ತಕ್ಕಂಥದ್ದು ಅದಕ್ಕಾಗಿ ವೃಕ್ಷಪೂಜೆ ಮಾಡ್ತೇವೆ ಅಶ್ವತ್ಥ ಪೂಜೆ ಇರ್ಬೋದು ಬಿಲ್ಲುವ ವೃಕ್ಷಕ್ಕೆ ಇರ್ಬೋದು ಬೇರೆ ಬೇರೆ ವೃಕ್ಷಗಳಲ್ಲಿಯೂ ದೇವರನ್ನು ಕಾಣ್ತೇವೆ ಅದು ಸ್ಥಾವರ ಲಿಂಗ ಜಂಗಮ ಅಂದರೆ ಸಂಚಾರ ಅಜೆಚ್ಚ ಓಡಾಡುವಂಥದ್ದು ಕ್ರಿಮಿಕೀಟ ಮುಂತಾದವುಗಳು ಜಂಗಮವಾದ ಲಿಂಗ ಅಂದರೆ ಎಲ್ಲ ಜೀವಿಗಳೊಳಗೆ ಕ್ರಿಮಿಕೀಟಾದಿಗಳ ಎಲ್ಲ ಅಣುರೇಣು ದೃಣಕಾಶದೊಳಗೆ ಭಗವಂತ ನೆಲೆಸಿದ್ದಾನೆ ಹಾಗಾಗಿ ಆ ಕಡೆಗಳಿಗೆ ಸಂಚಾರಸ್ತಾ ಇರ್ತಕ್ಕಂಥ ಚಿಕ್ಕ ಕ್ರಿಮಿಕೀಟಾದಿಗಳು ಜಂಗಮಲಿಂಗ ಅಂಥೇಳಿ ಹ್ಞೂ ಸ್ಥಾವರಲಿಂಗವನ್ನು ಸೇವಿಸಬೇಕು ಸೇವೆ ಮಾಡಬೇಕು ಜಂಗಮ ಲಿಂಗಮಿತ್ಯಾಹು ಕ್ರಿಮಿಕೀಟಿ ಕಂ ತಥಾ ಸ್ಥಾವರಸ್ಥ ಶುಶ್ರೂಷ ಜಂಗಮಸ್ಯ ತರ್ಪಣಂ ಜಂಗಮಲಿಂಗವನ್ನು ಆಯಾಯ ಸುಖದ ಅನುರಾಗದಿಂದ ತೃಪ್ತಿಪಡಿಸಬೇಕು ಈಗ ಉದಾಹರಣೆಗೆ ಕ್ರಿಮಿಕೀಟಗಳಿಗೇನು ಬೇಕು ಕ್ರಿಮಿಕೀಟಗಳು ದೀಪದ ಕಡೆಗೆ ಆಕರ್ಷಿತವಾಗ್ತವೆ ಆಮೇಲೆ ಅದರಲ್ಲಿ ಪದನ ಅಥವಾ ಆಯಾಯ ಇದು ಶಿವಪೂಜೆ ಅಂತೇಳಿದರೆ ಯಾವ ಯಾವ ಜೀವಿಗೆ ಏನೇನು ಬೇಕು ಪಶು ಪಕ್ಷಿಗಳಿಗೇನು ಬೇಕು ಧಾನ್ಯ ಅಥವಾ ಆಹಾರ ಬೇಕ ಹುಲ್ಲು ಅದನ್ನು ಅದಕ್ಕೆ ಅದಕ್ಕೆ ತೃಪ್ತಿಪಡಿಸಬೇಕು ಅಂತೇಳಿ ಅದರ ಅದರೊಳಗೆ ಇರತಕ್ಕಂತಹ ಭಗವಂತ ತೃಪ್ತಿಗೊಳ್ತಾನೆ ಆಯಾ ಜೀವಿಯನ್ನು ತೃಪ್ತಿಪಡಿಸಿದರೆ ಸಾತ್ವಕವಾಗಿ ತತ್ತ ಸುಖ ಅನುರಗೇಣ ಶಿವಪೂಜಾ ವಿಧುರ್ಬುಧಾ ಪೀಠಮಂಬಾಮ ಶಿವಲಿಂಗಂಚಿನ್ಮಯಂ ಈ ಪೀಠವು ಪಾರ್ವತಿ ಸ್ವರೂಪವಾದು ಪೀಠಂ ಅಂಬಾಮಯಂ ಯಾಕಂತ ಹೇಳಿದರೆ ಶಿವಲಿಂಗ ಅದರ ಕೆಳಗಡೆ ಪೀಠ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಆಧಾರಶಕ್ತಿ ಏನು ಮೂಲ ಪ್ರಕೃತಿ ಏನು ಅಂತೇಳಿ ಹೇಳ್ತೇವೆ ಆಧಾರಶಕ್ತಿ ಅಥವಾ ಮೂಲ ಪ್ರಕೃತಿ ಶಿವಲಿಂಗವು ಜ್ಞಾನಸ್ವರೂಪವಾಗಿರತಕ್ಕಂಥ ಈಶ್ವರನ ಸ್ವರೂಪ ಪೀಠವು ಪಾರ್ವತಿ ಸ್ವರೂಪವಾದ ಶಿವಶಕ್ತಿಯರಲ್ಲಿ ಭೇದ ಇಲ್ಲ ಒಂದನ್ನೊಂದು ಬಿಟ್ಟಿಲ್ಲ ಅಗ್ನಿಗೆ ಬೆಂಕಿ ಅಗ್ನಿಗೆ ಸುಡುವ ಶಕ್ತಿ ಹೇಗಿದೆಯೋ ಹಾಗೆ ಅಗ್ನಿಯಿಂದ ಆ ಸುಡುವ ಶಕ್ತಿಯನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಥಾ ದೇವೀಂ ಉಮಾಂ ಅಂಕೆ ಧೃತ್ಠತಿ ಶಂಕರ ತಥಾ ಲಿಂಗಮಿದಂ ಪೀಠಂ ಧೃತ್ವ ತಿಷ್ಠ ಹೇಗೆ ಶಂಕರನು ಕೈಲಾಸದಲ್ಲಿ ರಜತಗಿರಿಯಲ್ಲೇ ಚಂದ್ರಕಾಂತ ಶಿರೆಯ ಮೇಲೆ ಬಲಗಾಲನ್ನ ಕೆಳಗೆ ಇಟ್ಟು ಎಡಗಾಲನ್ನು ಮಡಿಸಿ ಬಲಗಾಲಿನ ಮೇಲೆ ಇಟ್ಟಿರ್ತಾನೆ ಆ ಎಡತೊಡೆಯ ಮೇಲೆ ಪಾರ್ವತಿ ಹೇಗೆ ಕುಳಿತಿರುತ್ತಾಳೋ ಅದೇ ರೀತಿಯಲ್ಲಿ ಶಿವಲಿಂಗವು ಕೂಡ ಪೀಠದ ಮೇಲೆಯೇ ಇರ್ತದೆ ಯಾವಾಗಲೂ ಅಂದರೆ ಲಿಂಗ ಪೀಠ ಒಟ್ಟೊಟ್ಟಿಗೆ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ಶಕ್ತಿಯ ಪ್ರತೀಕ ಒಂದೊಂದು ಶಿವನ ಪ್ರತೀಕವಾದಂಥದ್ದು ಏನು ಸ್ಥಾಪ್ಯ ಮಹಾಲಿಂಗಂ ಪೂಜೆ ಇದು ಉಪಚಾರಕೈ ನಿತ್ಯಪೂಜಾ ಯಥಾಶಕ್ತಿ ಧ್ವಜಾಧಿಕರಣ ತಥೋ ಈ ರೀತಿಯಾಗಿ ಮಹಾಲಿಂಗವನ್ನು ಪ್ರತಿಷ್ಠೆ ಮಾಡಿ ಹದಿನಾರು ಉಪಚಾರಗಳಿಂದ ನಿತ್ಯವು ಯಥಾಶಕ್ತಿ ಪೂಜಿಸಬೇಕು ಷೋಡಶೋಪಚಾರಗಳಿಂದ ಷೋಡಶೋಪಚಾರಗಳು ತಮಗೆಲ್ಲ ಗೊತ್ತಿರುವಾಗೆ ಧ್ಯಾನದಿಂದ ಆರಂಭ ಆಗ್ತದೆ ಧ್ಯಾನ ಸಮರ್ಪಿಯಾಮಿ ಆವಾಹನ ಸಮರ್ಪ್ಯಾಮಿ ಆಸನ ಆಮೇಲೆ ಪಾಧ್ಯಂ ಸಾಮರ್ಪ್ಯಾ ಅರ್ಘ್ಯಂ ಸಾಮರ್ಪ್ಯಾ ಆಚಮನೀಯ ಸಾಮರ್ಪಿ ಸ್ನಾ ಸರ್ಪ್ಯಾ ವಸ್ತ್ರ ಸಾಮರ್ಪಿ ಪುಷ್ಪ ಸಮರ್ಪ್ಯಾ ಆಮೇಲೆ ಗಂಧಪುಷ್ಪ ಅಕ್ಷತ ಧೂಪಧೀಪ ನೈವೇದ್ಯ ಉಪವೀತ ಪ್ರದಕ್ಷಿಣ ನಮಸ್ಕಾರ ಮಂತ್ರಪುಷ್ಪ ಪ್ರದಕ್ಷಿಣ ನಮಸ್ಕಾರ ಇವೆಲ್ಲ ಸೇರಿ ಷೋಡಶೋಪಚಾರ ಪೂಜೆ ಅಂತೇಳಿ ಹೇಳ್ತಕ್ಕಂಥದ್ದು ನಿತ್ಯಪೂಜಾ ಯಥಾಶಕ್ತಿಧ್ವಜಾಧಿಕರಣ ತಥ ಧ್ವಜ ಮುಂತಾದವುಗಳನ್ನು ಕೂಡ ಅದಕ್ಕೆ ಮಾಡಿಸಬೇಕು ಪ್ರತ್ಯೇಕವಾಗಿ ಅಂತೇಳಿ ಇರ್ತದೆ ನೋಡಿ ಒಂದು ಸಣ್ಣ ಇರ್ತದೆ. ದೇವತಾ ಮೂರ್ತಿಗಳೊಟ್ಟಿಗೆ ಇತಿ ಸಂಸ್ಥಾಪ ಲಿಂಗಂ ಸಾಕ್ಷಾತ್ ಶಿವಪದ ಪ್ರದಂ ಅಥವಾ ಚರಲಿಂಗೇತು ಷೋಡಶೈರುಪಚಾರಕೈ ಈ ವಿಧಿಯಂತೆ ಸಾಕ್ಷಾತ್ ಶಿವಲೋಪವನ್ನು ಉಂಟು ಲಿಂಗವನ್ನು ಪ್ರತಿಷ್ಠೆ ಮಾಡಬೇಕು ಅಥವಾ ಹಿಂದೆ ಹೇಳಿದ ಚರಲಿಂಗದಲ್ಲಿ ಹದಿನಾರು ಉಪಚಾರಗಳಿಂದ ಶಿವಪದವನ್ನು ಉಂಟು ಮಾಡುವ ಲಿಂಗವನ್ನು ಕ್ರಮವಾಗಿ ಪೂಜಿಸಬೇಕು ಪೂಜಯೇಚ್ಚ ಯಥ್ಯಾ ಕ್ರಮಪದಪದ್ ಆವಾಹನಂಚನಂಚ್ಯಂ ಪಾಧ್ಯಂ ತದಂಗಾಚಮನಂಚ ಸ್ನಾನಭ್ಯಂಗಪೂರ್ವಕ ವಸ್ತ್ರ ಗಂಧಂ ತುಷ ಧೂಪಂ ದೀಪ ನಿವೇದರ್ತದ ಅದರಾರುಪಚಾರಗಳುೀರಜನಂಚ ತಾಂಬೂಲಂ ನಮಸ್ಕಾರೋ ವಿಸರ್ಜನ ಅಥವಾಘ್ಯಾಕಂಪೇ ಯಥವಿಧಿ ಅಥಿಷೇಕೈವೇದ್ಯಂ ನಮಸ್ಕಾರಂಚ ತರ್ಪಣ ಯಥಕ್ತಿ ಸದಾ ಕುರ್ಯಾ ಕ್ರಮಾತ್ ಶಿವಪದ ಪ್ರದಂ ಹೀಗೆ ಬೇರೆ ಬೇರೆ ಉಪಚಾರಗಳನ್ನು ಮಾಡಬೇಕು ನೀರಾಜನ ಅಂದರೆ ಮಂಗಳಾರತಿ ವಿಸರ್ಜನೆ ಕೊನೆಗೆ ಈಗ ಮನೆಯಲ್ಲಿ ನಾವು ಪೂಜೆ ಮಾಡುವ ವಿಸರ್ಜನೆ ಮಾಡಲಿಕ್ಕಿದೆ ದೇವರನ್ನು ಆವಾಹನ ಮಾಡುವಂಥದ್ದು ವಿಸರ್ಜನೆ ಮಾಡುವಂಥದ್ದು ದೇವತಾ ಕ್ಷೇತ್ರಗಳಲ್ಲಿ ಅವೆರಡೂ ಅಲ್ಲಿ ಸದಾ ದೇವತಾ ಸಾನಿಧ್ಯ ಇರ್ತದೆ ಪುನಃ ಆವಾಹನ ಮಾಡಲಿಕ್ಕಿಲ್ಲ ಒಮ್ಮೆ ಪ್ರತಿಷ್ಠೆ ಆದ ಮೇಲೆ ವಿಸರ್ಜನೆ ಮಾಡಲಿಕ್ಕೂ ಇಲ್ಲ ಮರು ದಿವಸ ಪುನಃ ಸದಾ ದೇವರು ನಿಲ್ಲಿಸಿರ್ತಾನೆ ಅಂಥೇಳಿ ಮನೆಯಲ್ಲಿ ಹಾಗಲ್ಲ ಹೀಗೆ ಅಭಿಷೇಕ ಶಿವನಿಗೆ ಅಭಿಷೇಕ ಪ್ರಿಯನ್ನು ಶಿವ ಅಭಿಷೇಕ ಪ್ರಿಯ ಅಂಥೇಳಿ ಹೇಳ್ತಾರೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ಅಂತೇಳಿ ಹ್ಞೂ ಹಾಗೆ ಒಂದೊಂದು ದೇವತೆಗೆ ಒಂದೊಂದು ಪ್ರಿಯ ಅಲಂಕಾರ ಶಿವ ವಿಷ್ಣುವಿಗೆ ವಿಷ್ಣು ಪೂಜೆಯಲ್ಲಿ ಹೆಚ್ಚಾಗಿ ಅಲಂಕಾರವನ್ನು ಮಾಡಬೇಕಾಗ್ತದೆ ವಿಷ್ಣು ಸಂಬಂಧಿ ಪೂಜೆ ಶಿವನ ಸಂಬಂಧವಾದಂಥ ಪೂಜೆಯಲ್ಲಿ ಅಭಿಷೇಕ ಪ್ರಧಾನವಾಗಿರ್ತದೆ ಹಾಗಾಗಿ ರುದ್ರ ಏಕಾದಶ ರುದ್ರ ಶತರುದ್ರ ಅಭಿಷೇಕ ಮಾಡುವಂಥದ್ದು ಅಲ್ಲಿ ಪ್ರಧಾನವಾಗಿ ಅಲಂಕಾರಕ್ಕೆ ಹೆಚ್ಚು ಮಹತ್ವ ಇಲ್ಲ ಶಿವನು ನಿರಾಭರಣನು ಧ್ಯಾನಮಗ್ಗ ದಿಗಂಬರ ಅವನಿಗೆ ದಿಕ್ಕುಗಳೇ ಅಂಬರ ವಸ್ತ್ರ ಆಭರಣ ಅವನಿಗೆ ಅದರಲ್ಲಿ ಆಸಕ್ತಿ ಇಲ್ಲ ನಿರ್ಗುಣನ ನಿರಾಕಾರನು ಮಹಾವಿಷ್ಣು ಅವನು ಅಲಂಕಾರ ಪ್ರಿಯ ಅಂಥೇಳಿ ಪೀತಾಂಬರ ರೇಷ್ಮೆ ಬಟ್ಟೆ ಇವನು ಗಜ ಚರ್ಮಾಂಬರಧರ ಅವನು ಪೀತಾಂಬರಧರ ಇವನು ವ್ಯಾಘ್ರ ಚರ್ಮೋತ್ತರೀಯ ಉಳ್ಳವ ಅವನು ಪೀತಾಂಬರವನ್ನು ಧರಿಸಿದ್ದಾನೆ ಹಾಗೆ ಬೇರೆ ಬೇರೆ ಮಾಲೆಗಳಿಂದ ಶೋಭಿತನಾಗಿದ್ದಾನೆ ಇವನು ರುಂಡಮಾಲಾ ಧರಣಾದರೆ ಸ್ಮಶಾನವಾಸಿ ಅವನು ವೈಕುಂಠ ವಾಸಿ ಸಕಲ ವೈಭವೋಪಯುತ ಒಂದು ವಾತಾವರಣ ಇರತಕ್ಕಂಥ ಒಂದು ವಿಷ್ಣು ಹೀಗೆ ವ್ಯತ್ಯಾಸ ಇದೆ ಅಥವಾ ಮಾನುಷೇ ಲಿಂಗೆ ಪ್ಯಾರ್ಷೆ ದೈವೇ ಸ್ವಯಂಭುವಿ ಸ್ಥಾಪಿತೇ ಅಪೂರ್ವಕೇ ಲಿಂಗೆ ಸೋಪಚಾರಂ ಯಥ ಅಥವಾ ಮನುಷ್ಯರು ಋಷಿಗಳು ದೇವತೆಗಳು ಮುಂತಾದವರು ಪ್ರತಿಷ್ಠೆ ಮಾಡಿದಿರತಕ್ಕಂತಹ ಅಥವಾ ತಾನಾಗಿ ಉದ್ಭವಿಸಿದಂತಹ ಲಿಂಗದಲ್ಲಿ ಸಕಲ ಉಪಚಾರಗಳೊಡನೆ ಪೂಜಾ ಸಾಮಗ್ರಿಯನ್ನು ಅರ್ಪಿಸಿ ಪ್ರದಕ್ಷಿಣೆ ಮತ್ತು ನಮಸ್ಕಾರಗಳನ್ನು ಮಾಡಿದರೆ ಕ್ರಮವಾಗಿ ಶಿವಪದವು ಲಭಿಸುತ್ತದೆ ಅಥವಾ ನಿತ್ಯವೂ ನಿಯಮದಿಂದ ಶಿವಲಿಂಗವನ್ನು ದರ್ಶನ ಮಾಡಿದರೂ ಸಾಕು ಕ್ರಮೇಣ ಶಿವಪದವು ಲಭಿಸುತ್ತದೆ ಅಂತ ಹೇಳ್ತಾರೆ ಪೂಜೋಪಕರಣೇ ದತ್ತೇ ಯತ್ಕಿಂಚಿತ್ ಫಲಮಶ್ನು ಪ್ರದಕ್ಷಿಣ ನಮಸ್ಕಾರೈ ಕ್ರಮತ್ ಶಿವಪದ ಶಿವಪದಪ್ರದ ಲಿಂಗದರ್ಶನ ಮಾತ್ರ ಶಿವಪ್ರದಂ ಮೃತ್ಪಿಷ್ಟೋಷಕೃತ್ಪುಷ್ಪೈ ಕರವೀರೆನ ವ ಫಲೈ ಗುಡೇನ ನವನೀತ ಭಸ್ಮನ ಅನ್ನೈರ್ ಯಥಾರುಚಿ ಭಸ್ಮನ ಅನ್ನೈ ಯಥಾರುಚಿ ಲಿಂಗಂ ಯತ್ನೇನ ಕೃತ್ವಂತೆ ಯಜೇ ತದನುಸಾರತಃ ಮಣ್ಣು ಹಿಟ್ಟು ಗೋಮಯ ಅಥವಾ ಪುಷ್ಪ ಇವುಗಳಿಂದ ಅಥವಾ ಕರವೀರ ಗನ್ನೇರಳೆ ಪುಷ್ಪ ಆಮೇಲೆ ಫಲಗಳು ಬೆಲ್ಲ ಬೆಣ್ಣೆ ಭಸ್ಮ ಗೂಡ ಬೆಲ್ಲ ನವನೀತ ಬೆಣ್ಣೆ ಭಸ್ಮ ಅನ್ನ ಇವುಗಳಿಂದ ತನ್ನಿಷ್ಟದಂತೆ ಶಿವಲಿಂಗವನ್ನು ಮಾಡಿ ಕೊನೆಯಲ್ಲಿ ಆಯಾಯಲಿಂಗಕ್ಕನುಸಾರವಾಗಿ ಪೂಜೆಯನ್ನು ಮಾಡಬೇಕು ಅಂಗುಷ್ಠಾದಾವಪಿ ತಥಾ ಪೂಜಾ ಕೇಚನ ಲಿಂಗಕರ್ಮಣಿ ಸರ್ವತ್ರ ನಿಷೇಧೋಸ್ತಿ ನ ಕರಿಚಿತ್ ಕೆಲವರು ಅಂಗುಷ್ಟ ಅಥವಾ ಹೆಬ್ಬೆರಳು ಮುಂತಾದವುಗಳಲ್ಲಿ ಕೂಡ ಶಿವಪೂಜೆನ ಮಾಡಬಹುದು ಅಂತೇಳಿ ಹೇಳ್ತಾರೆ ಲಿಂಗವನ್ನು ಮಾಡಲಿಕ್ಕೆ ಯಾವ ವಸ್ತುವು ನಿಷೇಧ ಅಲ್ಲ ಭಗವಂತ ಸರ್ವವ್ಯಾಪಿ ಎಲ್ಲದರಲ್ಲೂ ಇದ್ದಾನೆ ಎಲ್ಲ ವಸ್ತುಗಳಲ್ಲೂ ಕೂಡ ಲಿಂಗವನ್ನು ಮಾಡಬಹುದು ಕೇವಲ ಅಂಗುಷ್ಠ ಹೆಬ್ಬೆರಳನ್ನೇ ಶಿವಲಿಂಗವಾಗಿ ಕಂಡು ಅಲ್ಲಿ ಅರ್ಚನೆಯನ್ನು ಮಾಡಬಹುದು ಸರ್ವತ್ರ ಫಲದಾತ ಅಂಗುಷ್ಟ ಮಾತ್ರ ಪುರುಷ ಅಂಥೇಳಿ ಒಂದು ಮಂತ್ರವೇದೆಯಲ್ಲಿ ಶ್ಲೋಕ ಹ್ಞೂ ಅಂಗುಷ್ಟ ಅಗ್ರೆ ಪ್ರತಿಷ್ಠಿತ ಅಂಥೇಳಿ ಹಾಗೆ ಅಂದರೆ ಪುರುಷನು ಅಂಗುಷ್ಟ ನಮ್ಮ ಹೆಬ್ಬೆಳದಾತ್ರದವನು ಅಂಥೇಳಿ ಪುರುಷ ಅಂಥೇಳಿದರೆ ಪುರಿ ಶೇತೆ ನಮ್ಮ ದೇಹದಲ್ಲಿ ನೆಲೆಸಿರುವತಕ್ಕಂಥ ನೆಲೆಸಿರತಕ್ಕಂಥ ಭಗವಂತ ಸರ್ವತ್ರ ಫಲದಾತಾ ಹಿ ಪ್ರಯಾಸಾನುಗುಣಂ ಶಿವ ಅಥವಾ ಲಿಂಗದಾನಂವಾ ಲಿಂಗಮೌಲ್ಯಮಥಾ ಎಲ್ಲೆಡೆಯಲ್ಲೂ ಅದರ ಪ್ರಯಾಸಕ್ಕನುಸಾರವಾಗಿ ಶಿವಪೂಜೆಗೆ ಫಲವನ್ನು ಶಿವನೇ ಕೊಡ್ತಾನೆ ಅಥವಾ ಶಿವಲಿಂಗವನ್ನಾಗಲಿ ಅದರ ಬೆಲೆಯನ್ನಾಗಲಿ ಶಿವಭಕ್ತನಿಗೆ ಶ್ರದ್ಧೆಯಿಂದ ದಾನ ಮಾಡಿದರೂ ಕೂಡ ಶಿವಪದವು ಲಭಿಸುತ್ತದೆ ಶ್ರದ್ಧೆಯ ಶಿವಭಕ್ತಾಯ ದತ್ತಮ್ ಶಿವಪದ ಪ್ರದಂ ಅಥವಾ ಪ್ರಣವಂ ನಿತ್ಯಂ ಜಪೆಯ ದಶಸಹಸ್ರ ಕಂ ಜಪಕಾಲದಲ್ಲಿ ಓಂಕಾರವನ್ನು ಪ್ರಣವವನ್ನು ಉಚ್ಚರಿಸಿದರೆ ಹತ್ತು ಸಾವಿರ ಬಾರಿ ನಿತ್ಯವೂ ಓಂಕಾರವನ್ನು ಹತ್ತು ಬಾರಿ ಜಪಿಸಬೇಕು ಅಥವಾ ಎರಡು ಸಂಧ್ಯಾಕಾಲಗಳಲ್ಲಿ ಸಾವಿರ ಸಾವಿರ ಬಾರಿ ಜಪಿಸಬೇಕು ಹಾಗೆ ಮಾಡಿದರೆ ಶಿವಪದವು ಲಭಿಸ್ತದೆ ಸಂಧ್ಯಾಕಾಲಕ್ಕೆ ಅಷ್ಟು ಮಹತ್ವ ಇದೆ ನೋಡಿ ಹತ್ತು ಪಟ್ಟು ಜಾಸ್ತಿ ಆಗ್ತದೆ ಫಲ ದಿನಕ್ಕೆ ಹತ್ತು ಸಾವಿರ ಬಾರಿ ಓಂಕಾರವನ್ನು ಹೇಳೋದು ಒಂದೇ ಸಂಧ್ಯಾಕಾಲದಲ್ಲಿ ಒಂದೊಂದು ಸಾವಿರ ಹೇಳೋದು ಒಂದೇ ಹಾಗಾಗಿ ಎರಡು ಹೇಳಿದರೂ ಕೂಡ ಹತ್ತು ಸಾವಿರ ಅದರ ಫಲ ಅಂದರೆ ಐದು ಪಟ್ಟು ಜಾಸ್ತಿ ಆಗ್ತದೆ ಜಪಕಾಲದಲ್ಲಿ ಓಂಕಾರವನ್ನು ಉಚ್ಚರಿಸಿದರೆ ಮನಃಶುದ್ದಿ ಆಗುವುದು ಸಂಧ್ಯಯೋಷ್ಟ ಸಹಸ್ರಂ ಪಾಂಜೇಂ ಶುಭ ಪದ ಪದ ಜಪಕಾಲೇ ಮಕಾರಾಂತ ಮನಃಶುದ್ಧಿಕರ ಭೇತ್ ಮಕಾರಾಂತವದ್ಯಾವುದು ಓಂಕಾರ ಅದನ್ನು ಉಚ್ಚರಿಸಿದರೆ ಮನಃಶುದ್ಧಿಯನ್ನು ಉಂಟು ಮಾಡುತ್ತದೆ ಸಮಧೋ ಮಾನಸಂ ಪ್ರೋಕ್ತ ಉಪಾಂಶು ಸಾರ್ವಕಾಲಿಕ ಸಮಾನ ಪ್ರಣವಂ ಛೇದ ಬಿಂದು ಯುತ ಜಪಕಾಲದಲ್ಲಿ ಓಂಕಾರವನ್ನು ಉಚ್ಚರಿಸಿದರೆ ಮನಃಶುದ್ದಿ ಸಮಾಧಿಯಲ್ಲಿ ಮನಸ್ಸಿನಲ್ಲಿಯೇ ಓಂಕಾರವನ್ನು ಪಠಿಸಬೇಕು ಮಿಕ್ಕ ಕಾಲಗಳಲ್ಲಿ ಇನ್ನೊಬ್ಬರಿಗೆ ಕೇಳಿಸದಂತೆ ಮೆಲ್ಲಗೆ ಉಚ್ಚರಿಸಬೇಕು ಉಪಾಂಶು ಅಂದರೆ ಹಾಗೆ ಬಿಂದು ಮತ್ತು ನಾದಗಳೊಡನೆ ಗಟ್ಟಿಯಾಗಿ ಓಂಕಾರವನ್ನು ಉಚ್ಚರಿಸಿದಂತೆ ಫಲ ಸಿಗ್ತದೆ ಹಾಗೆ ಉಚ್ಚರಿಸಿದ್ರು ಕೂಡ ಅಂತೇಳಿ ಹೇಳ್ತಾರೆ ಅಥಪಂಚಾಕ್ಷರಂ ನಿತ್ಯಂ ಜಪೇ ದಯುತಮಾಧರಾತ್ ಸಂಧ್ಯಯೋಶ್ಚ ಸಹಸ್ರಂ ವಾಜ್ಞೇಯಂ ಶಿವಪದ ಪ್ರದಂ ಅಲ್ಲದೆ ಓಂ ನಮಃ ಅಂತಕ್ಕಂಥ ಪಂಚಾಕ್ಷರ ಮಂತ್ರವನ್ನು ಅಂತ್ಯ ಹತ್ತು ಬಾರಿ ಜಪಿಸಬೇಕು ಆಯೂತ ಅಂದರೆ ಹತ್ತು ಸಾವಿರ ಹ್ಞೂ ಸಹಸ್ರ ಆಯೂತ ಹಾಗೆ ಪ್ರಯೂತ ಅಂದರೆ ಮುಂದಿನದು ಒಂದು ಲಕ್ಷ ಹ್ಞೂ ಸಂಧ್ಯಯೋಶ್ಚ ಸಹಸ್ರಂ ವಾಜ್ಞೇಯಂ ಶಿವಪದ ಪ್ರದಂ ಸಂಧ್ಯಾಕಾಲದಲ್ಲಿ ಒಂದೊಂದು ಜಪಿಸಿದರೂ ಆಗ್ತದೆ ಪಂಜಾಕ್ಷರ ಮಂತ್ರವನ್ನು ಅಥವಾ ದಿನನಿತ್ಯ ಹತ್ತು ಸಾವಿರ ಕಾಲದಲ್ಲಿ ಪ್ರಣವೇನ ಆದಿ ಪ್ರಣವೇನಾದಿ ವಿಶಿಷ್ಯತೇ ದೀಕ್ಷಾ ಯುಕ್ತಂ ದೀಕ್ಷಾಯುಕ್ತ ಗುರೋರ್ಗ್ರಾಹ್ಯಂ ಮಂತ್ರಂ ಖತಫಲಾಪ್ತೆಯೇ ಆದಿಯಲ್ಲಿ ಓಂಕಾರದಿಂದ ಕೂಡಿದ ಪಂಚಾಕ್ಷರ ಮಂತ್ರ ಬ್ರಾಹ್ಮಣರಿಗೆ ಯುಕ್ತವಾದದ್ದು ಓಂ ನಮಃ ಶಿವಾಯ ಉಳಿದವರಿಗೆ ನಮಃ ಶಿವಾಯ ಅಥವಾ ಶಿವಾಯ ನಮಃ ಹಾಗೂ ಇದೆ ಮಂತ್ರವನ್ನು ದೀಕ್ಷಾಪೂರ್ವಕವಾಗಿ ಗುರುಗಳಿಂದ ಉಪದೇಶ ತೆಗೆದುಕೊಳ್ಳಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ ಕುಂಭಸ್ನಾನ ಮಂತ್ರದೀಕ್ಷಾ ಮಾತೃಕಾನ್ಯಾಸ ಬ್ರಾಹ್ಮಣ ಸತ್ಯಭೂತಾತ್ಮ ಗುರುರ್ಜ್ಞಾನಿ ವಿಶಿಷ್ಯತೆ ಕಲಶಸ್ನಾನ ಕುಂಭ ಅಂದರೆ ಕಲಶ ಎಂತಕ್ಕಂಥದ್ದಿಲ್ಲ ಕುಂಭ ಅಂದರೆ ಒಂದು ಪಾತ್ರೆ ಕಲಶ ಮಂತ್ರದೀಕ್ಷಾ ಮಂತ್ ಆಮೇಲೆ ಮಾತೃಕನ್ಯಾಸ ಇವುಗಳನ್ನು ಮಾಡಬೇಕು ಬ್ರಾಹ್ಮಣ ಸತ್ಯಪೂತಾತ್ಮ ಸತ್ಯವಂತನು ಪರಿಶುದ್ಧನು ಜ್ಞಾನೀಯವಾದಂತಹ ಬ್ರಾಹ್ಮಣ ಗುರುವೇ ಉತ್ತಮನಾದವನು ಬ್ರಾಹ್ಮಣ ಸತ್ಯಪೂತಾತ್ಮ ಗುರುಹು ಜ್ಞಾನೀ ವಿಶಿಷ್ಯತೆ ಅಂತಹ ಬ್ರಾಹ್ಮಣನನ್ನೇ ಗುರುವಾಗಿ ಮಾಡಿಕೊಳ್ಳಬೇಕು ಬ್ರಹ್ಮಜ್ಞಾನೇನ ಬ್ರಾಹ್ಮಣಃ ಬ್ರಹ್ಮವಿದ ಬ್ರಾಹ್ಮಣಸ್ನುತಃ ಅಂತೇಳಿ ಬ್ರಹ್ಮಜ್ಞಾನ ಆದವನು ದ್ವಿಜಾಂಚ ನಮಃಪೂರ್ವನ್ಯೇಷಾಂಚ ನಮೋಂತಕ ಸ್ತ್ರೀಣಾಂಚ ಕದಚಿಚ್ಚಂತಿ ನಮೋಂತಂ ಚಿಧಿ ದ್ವಿಜರು ಪಂಚಾಕ್ಷರ ಮಂತ್ರದಲ್ಲಿ ನಮಃಪದವನ್ನು ಮೊದಲು ಉಚ್ಚರಿಸಬೇಕು ಓಂ ನಮಃ ಶಿವಾಜ ಅಂತೇಳಿ ದ್ವಿಜರು ಅಂದರೆ ದ್ವಿಜನ್ಮ ಅಂದರೆ ಉಪನಯನ ಆದಂಥವರು ಮಿಕ್ಕವರು ಕೊನೆಯಲ್ಲಿ ಉಚ್ಚರಿಸಿ ಜಪಿಸಬೇಕು ನಮಃ ಶಿವಾಯ ನಮಃ ಅಂತೇಳಿ ಹ್ಞೂ ಬೇರೆಲ್ಲ ಹೇಳ್ತೇವೆಲ್ಲ ಈಗ ಸಹಸ್ರನಾಮದಲ್ಲಿ ವಿಷ್ಣುವೇ ನಮಃ ಅಂತೇಳಿ ಹೇಳಿದಾಗಿ ಬಾಕಿ ದ್ವಿಜರು ಮಾತ್ರ ಓಂ ನಮಃ ಶಿವಾಜ ಅಂತ ಉಚ್ಚರಿಸಬೇಕು ಕೆಲವರು ಸ್ತ್ರೀಯರು ನಮಃ ಪದವನ್ನು ಕೊನೆಯಲ್ಲಿ ಉಚ್ಚರಿಸಿ ಪಂಚಾಕ್ಷರ ಮಂತ್ರವನ್ನು ಜಪಿಸಬಹುದು ಅಂತೇಳಿ ಹೇಳ್ತಾರೆ ನಮಃಪದವನ್ನು ಕೊನೆಯಲ್ಲಿ ಉಚ್ಚರಿಸಿ ಹೇಳ್ಬೋದು ಅಂತೇಳಿ ಶಿವಾಯ ನಮಃ ಅಂತ ಎಂದರೆ ದ್ವಿಜರು ಅಥವಾ ಉತ್ತಮ ವರ್ಣದವರು ಓಂ ನಮಃ ಶಿವಾಯ ಅಂತಲೂ ಇತರರು ಓಂ ಓಂ ಶಿವಾಯ ನಮಃ ಅಂತಲೂ ಉಚ್ಚರಿಸಬೇಕು ನಮಃಪದ ಪೂರ್ವದಲ್ಲಿರುವ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವು ಶ್ರುತಿ ಪ್ರತಿಪಾದ್ಯವಾದುದು ನಮಃ ಶಿವಾಯ ಚಿವತರಾಯ ಚ ಅಂತೇಳಿ ರುದ್ರದಲ್ಲಿ ವೇದದಲ್ಲಿ ಬರ್ತದೆ ರುದ್ರಮಂತ್ರದಲ್ಲಿ ಹಾಗಾಗಿ ಇದು ಎಲ್ಲಕ್ಕಿಂತ ಶ್ರೇಷ್ಠವಾದ್ದು ಆದರೆ ವೇದಾಧಿಕಾರ ಉಪನೀತರಿಗೆ ಮಾತ್ರ ಇದ ಇದಾದಂಥವರಿಗೆ ಹಾಗಾಗಿ ಅದು ಅವರಿಗೆ ಮಾತ್ರ ನಮಃ ಶಿವಾಯ ಅಂತೇಳಿ ಉಳಿದವರಿಗೆ ಶಿವಾಯ ನಮಃ ಅಂತೇಳಿ ಹೇಳಿದರೆ ಎಲ್ಲ ಫಲ ಒಂದೇ ಬ್ರಾಹ್ಮಣ ಸ್ತ್ರೀಯರು ನಮಃ ಪದವನ್ನು ಮೊದಲಲ್ಲೇ ಉಚ್ಚರಿಸಬೇಕೆಂದು ಕೆಲವರು ಹೇಳ್ತಾರೆ ಐದು ಕೋಟಿ ಪಂಚಾಕ್ಷರಿ ಜಪವನ್ನು ಮಾಡಿದರೆ ಸದಾಶಿವನ ಸಮಾನತೆ ಲಭಿಸ್ತದೆ ಏಕದ್ವಿಚತು ಏಕದ್ವಿತ್ರಚುಃಟ್ಯ ಬ್ರಹ್ಮಾದೀನಾಂ ಪದಂವ್ರಜೇದ್ ಜಪೇದ್ ಅಕ್ಷರಲಕ್ಷ್ ವಾ ಅಕ್ಷರಾಣಾಂ ಪೃಥಕ್ ಪೃಥಕ್ ನೋಡಿ ಐದು ಕೋಟಿ ಪಂಚ ಕೋಟಿ ಜಪವನ್ನು ಮಾಡಿದರೆ ಓಂ ನಮ್ ಶಿವಯ ಸದಾ ಶಿವ ಸಮಾನನಾಗ್ತಾನೆ ಹಾಗೆಯೇ ಒಂದು ಎರಡು ಅಥವಾ ಮೂರು ಕೋಟಿ ಜಪಗಳನ್ನು ಮಾಡಿದರೆ ಬ್ರಹ್ಮ ಮೊದಲಾದವರ ಪದವನ್ನು ಪಡೀತಾರೆ ಬ್ರಹ್ಮ ವಿಷ್ಣು ಹೀಗೆ ಒಂದೊಂದೇ ಅಕ್ಷರಗಳಿಗೆ ಬೇರೆ ಬೇರೆ ಲಕ್ಷ ಜಪವನ್ನು ಮಾಡಿದರೆ ಶಿವ ಪದವನ್ನು ಪಡೀತಾನೆ ನ ಮಾ ಎಂಬುದಕ್ಕೆ ಅಥವಾ ಅಕ್ಷರಲಕ್ಷಾಜ್ಞೇಯಂ ಶಿವಪದ ಪ್ರದ ಸಹಸ್ರಂ ಸಹಸ್ರಾಣ ಸಹಸ್ರೇಣ ದಿನ ಹಿ ಜಪೇನ್ ಮಂತ್ರದಿಷ್ಟಸಿಧಿರ್ ನಿತ್ಯ ಬ್ರಾಹ್ಮಣ ಭೋಜನಾತ್ ಅಷ್ಟೋತ್ತರಸಹಸ್ರಂ ವೈ ಗಾಯತ್ರಿ ಪ್ರಾತರೈವಚ ಬ್ರಾಹ್ಮಣಸ್ತ ಜಪೇನ್ ನಿತ್ಯಂ ಕ್ರಮ ಶಿವಪದ ಪ್ರದ ವೇದ ಮಂತ್ರ ಸೂಕ್ತ ಜಪೇನ್ ನಿಮಸ್ಥಿ ಪ್ರತಿ ದಿನ ಸಾವಿರ ಜಪಗಳನ್ನು ಸಾವಿರ ದಿನಗಳವರೆಗೆ ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಕ್ರಮವಾಗಿ ಶಿವಪದವನ್ನುಂಟು ಮಾಡುವಂತಹ ಗಾಯತ್ರಿಯನ್ನು ಸಾವಿರದ ನೂರೆಂಟು ಬಾರಿ ಪ್ರಾತಃ ಕಾಲ ಬ್ರಾಹ್ಮಣನ ಜಪಿಸಬೇಕು ಮತ್ತು ವೇದ ಮಂತ್ರಗಳು ಸೂಕ್ತ ಉಳಿವುಗಳನ್ನು ನಿಯಮದಿಂದ ನಿತ್ಯವೂ ಜಪಿಸಬೇಕು ಸ್ವಾಧ್ಯಯಾನ್ನ ಪ್ರಮದ ಅಂತ ಹೇಳ್ತಾ ಇತ್ತೀರುವ ಬರ್ತದೆ ಸತ್ಯಂ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ಹೇಳಿ ವೇದಮಂತ್ರಗಳು ಇದನ್ನು ನಿತ್ಯ ಜಪ ಮಾಡ ಜಪಿಸಬೇಕು ಪಠಿಸಬೇಕು ಇಲ್ಲಿ ಗಾಯತ್ರಿ ಅಂತೇಳಿ ಹೇಳಿದರೆ ತತ್ಪುರುಷ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರಚೋದ್ಯು ಎಂಬ ರುದ್ರ ಗಾಯತ್ರಿಯನ್ನು ಇಲ್ಲಿ ಹೇಳ್ತಾರೆ ಏಕಂ ದಶಾರ್ಣ ಮಂತ್ರಂಜ ಶತೋನಂಚ ತದೂರ್ಧ್ವಕಂ ಐದುಂಚ ಸಹಸ್ರಂಜ ಶತಮೇಕಂ ವಿನಾ ಭವೇತ್ ಹೀಗೆ ಮುಂದೆ ಮುಂದೆ ಮಹಿಮೆ ಇದರಲ್ಲೂ ಹೇಳ್ತಾ ಹೋಗ್ತಾನೆ ನಂದಿಕೇಶ್ವರ ಇಲ್ಲಿ ಶೌನಕಾದಿಗಳಿಗೆ ಯಾರು ಸೂತಮುನಿಗಳು ಇನ್ನಷ್ಟು ಇದನ್ನು ಹೇಳಲಿಕ್ಕೆ ಹೇಳ್ತಾ ಹೋಗ್ತಾರೆ ಅದ್ರ ಬಗ್ಗೆ ನಾಳೆ ಚರ್ಚಿಸೋಣ ನಾಳೆ ಅದರ ಬಗ್ಗೆ ಚಿಂತನೆ ಮಾಡೋಣ ಹರಿ ರಾಮ ಓಂ ತತ್ ಸತ್